ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓ ಶ್ರೀಗಣೇಶಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರೀ ದಂ ಪುನಚ ಶುತಿಪುರರು ಭಗವತ್ಪಾದ ಶಂಕರ ಲೋಕಶಂಕರ ಶ್ರೀ ಶಂಕರ ಭಗವತ್ಪಾದರ ಭಗವತ್ಪೂಜ್ಯ ಪಾದರ ಚರಣಾರವಿಂದ ವಂದಿಸುತ್ತ ಅಧ್ಯಾತ್ಮ ಗ್ರಂಥವಾದಂತಹ ಆತ್ಮಬೋಧ ಇದನ್ನು ಉಪಕ್ರಮಿಸ್ತಾ ಇದ್ದೇವೆ ಸದ್ಗುರುಗಳಾದ ಮಹಾ ಮಹಾ ವೇದಾಂತ ಬಾರಿ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರಾಶಮರ ಪದತರಗಳಲ್ಲಿ ವಂದಿಸುತ್ತಾ ಅವರ ಪ್ರೇರಣೆಯಂತೆ ಶ್ರೀ ಶ್ರೀ ಸರಸ್ವತಿ ಸ್ವಾಮೀಜಿಯವರ ಬ್ರಹ್ಮಭೂತ ಬ್ರಹ್ಮನಿಷ್ಠರಾದಂಥ ಅವಧೂತರ ಅಂತ ಅವರ ಒಂದು ಪ್ರೇರಣೆಯಂತೆ ಈ ಆತ್ಮಬೋಧ ಎನ್ನತಕ್ಕಂಥ ಶಂಕರಾಚಾರ್ಯರ ಕೃತಿಯನ್ನು ನೋಡ್ತಾ ಇದ್ದೇವೆ ಅದರಲ್ಲಿ ಮೊದಲನೆಯ ಶ್ಲೋಕವನ್ನು ನೋಡಿದೀವಿ ತಪೋಭಿಕ್ಷೀಣ ಪಾಪಾನಾಂ ಶಾಂತಾಂ ಈತರಾಗಿಣಾಂ ಮುಮುಕ್ಷೂಣಾಮ್ ಮುಮುಕ್ಷೂಣಾಂ ಅಪೇಕ್ಷೆಯೋಯಾತ್ಮಬೋಧೋ ವಿಧೀಯತೆ ತಪಸ್ಸುಗಳಿಂದ ಪಾಪವನ್ನು ಕಳೆದುಕೊಂಡು ಶಾಂತರಾಗಿ ವೈರಾಗ್ಯವನ್ನು ಹೊಂದಿರುವಂತಹ ಮುಮುಕ್ಷುಗಳಿಗೆ ಬೇಕಾಗುವಂತಹ ಈ ಆತ್ಮಬೋಧವನ್ನು ತಿಳಿಸ್ತೇನೆ ಅಂತೇಳಿ ಹೇಳಿದರು ಶಂಕರರು ಆಮೇಲೆ ಈಗ ಎರಡನೇದಾಗಿ ಮೋಕ್ಷಕ್ಕೆ ಸಾಧನಾ ಎನ್ನುವ ವಿಚಾರದ ಬಗ್ಗೆ ಹೇಳ್ತಾ ಇದ್ದಾರೆ बोधोन साधनेभ्यो साक्षा मोक्ष पाक वह ज्ञान पाक वह विना मोक्षो न सिद्ध्यड़गे बिंकिए नेवाद साधनवाकनिवत्त ನೇರವಾದ ಸಾಧನೆ ಯಾವುದು ಬೆಂಕಿ ಅಡಿಗೆ ಆಗಬೇಕಿದ್ರೆ ಅದೇ ರೀತಿಯಲ್ಲಿ ಜ್ಞಾನವೇ ಮಿಕ್ಕ ಸಾಧನಗಳಿಗಿಂತಲೂ ಮೋಕ್ಷಕ್ಕೆ ಅತ್ಯಂತ ಹತ್ತಿರವಾದ ಮುಖ್ಯ ಸಾಧನವಾಗಿರ್ತದೆ ಬೋಧ ಅನ್ಯ ಸಾಧನೆಭ್ಯ ಬೋಧ ಅಂದರೆ ಜ್ಞಾನ ಜ್ಞಾನಂ ಜ್ಞಾನವು ಅನ್ಯ ಸಾಧನಗಳಿಗಿಂತ ಸಾಕ್ಷಾತ್ ಮೋಕ್ಷ ಏಕ ಸಾಧನ ಮೋಕ್ಷಕ್ಕೆ ಮೋಕ್ಷವನ್ನು ಸಾಕ್ಷಾತ್ಕರಣಗೊಳಿಸಲಿಕ್ಕೆ ಅತ್ಯಂತ ನೇರವಾದಂಥ ಸಾಧನ ಜ್ಞಾನ ಅಂತೇಳಿ ಬೇರೆ ದಾರಿಗಳಿದ್ದರೂ ಕೂಡ ಈಗ ಅಡಿಗೆ ಮಾಡಲಿಕ್ಕೆ ನೀರು ಬೇಕು ಪಾತ್ರೆ ಬೇಕು ಒಲೆ ಬೇಕು ಬೇರೆ ಬೇರೆ ಬೇಕು ಸಾಧನಗಳು ಆದರೆ ಮುಖ್ಯವಾದ ಸಾಧನ ಯಾವುದರಲ್ಲಿ ಅನ್ನ ಬೇಯಿಸ್ಲಿಕ್ಕೆ ಬೆಂಕಿ ಹೇಗಿದೆಯೋ ಅದೇ ರೀತಿಯಲ್ಲಿ ಅಂತೇಳಿ ಹೇಳ್ತಾರೆ ಉದಾಹರಣೆ ಕೊಟ್ಟು ಮಿಕ್ಕದ್ದೆಲ್ಲವೂ ಇದ್ದರೂ ಬೆಂಕಿ ಇಲ್ಲದಿದ್ದರೆ ಅಡಿಗೆ ಹೇಗೆ ಆಗೋದಿಲ್ಲವೋ ಅದರಂತೆ ಜ್ಞಾನ ವಿನ ಮೋಕ್ಷವೂ ನ ಜ್ಞಾನವಿಲ್ಲದವರಿಗೆ ಮೋಕ್ಷವು ಸಿದ್ಧಿಸುವುದೇ ಇಲ್ಲ ಬಾಕಿ ಉಳಿದವೆಲ್ಲ ಇದ್ದರೂ ಕೂಡ ಜ್ಞಾನವೂ ಕೂಡ ಜೊತೆಗೆ ಬೇಕಾಗ್ತದೆ ಅಂದರೆ ಕರ್ಮಾದಿಗಳು ಪರಂಪರೆಯ ಸಾಧನ ಜ್ಞಾನವು ಸಾಕ್ಷಾತ್ ಸಾಧನ ನಮ್ಮ ಪರಂಪರೆಯಿಂದ ಬಂದ ಕರ್ಮಾದಿ ವೇದೋ ಕರ್ಮಾದಿಗಳು ಅದರ ಸಾಕ್ಷಾತ್ ಸಾಧನ ಯಾವುದು ಜ್ಞಾನ ಅಂತೇಳಿ ಹೇಳ್ತಾರೆ ಜ್ಞಾನವು ಬ್ರಹ್ಮೈಹಿಕತ್ವಜ್ಞಾನ ಬ್ರಹ್ಮ ಏಕತ್ವಜ್ಞಾನ ಇಡೀ ಸಮಗ್ರವಾಗಿರ್ತಕ್ಕಂಥ ಬ್ರಹ್ಮ ಒಂದೇ ಅನ್ನತಕ್ಕಂಥ ಜ್ಞಾನವು ಇತರ ಸಾಧನಗಳಿಗಿಂತ ನೇರವಾಗಿ ಮೋಕ್ಷವನ್ನು ದೊರಕಿಸಬಲ್ಲ ಏಕಮಾತ್ರ ಸಾಧನ ಬೆಂಕಿ ಇಲ್ಲದೆ ಅಡಿಗೆ ಆಗದಂತೆಯೇ ಜ್ಞಾನವಿಲ್ಲದೆ ಮೋಕ್ಷ ಸಿದ್ಧಿಸುವುದಿಲ್ಲ ಅಂತೇಳಿ ಇದರ ಅರ್ಥ ಅಂದ್ರೆ ಅಪರೋಕ್ಷ ಆತ್ಮಜ್ಞಾನವಿಲ್ಲದೆ ಮುಕ್ತಿಯು ಸಾಧ್ಯವಿಲ್ಲ ಅಪರೋಕ್ಷ ಆತ್ಮಜ್ಞಾನ ಅಂದರೆ ಪ್ರತ್ಯಕ್ಷ ಆತ್ಮಜ್ಞಾನ ಪರೋಕ್ಷವಲ್ಲದ ಆತ್ಮಜ್ಞಾನ ಅಂದ್ರೆ ಅನುಭವ ಆಗಬೇಕು ಅಂತ ಹೇಳಿದ್ರೆ ಇತರ ಎಲ್ಲ ವಿಧದ ಸಾಧನೆಗಳಿಗೆ ಹೋಲಿಸಿದಲ್ಲಿ ಆತ್ಮಜ್ಞಾನ ಮುಂದೆ ಮುಕ್ತಿಗೆ ನೇರವಾದ ಮಾರ್ಗ ಅಥವಾ ಸಾಧನ ಅಂತಲೇ ಹೇಳ್ತಾರೆ ಶಾರ್ಟ್ಕಟ್ ಹತ್ತಿರದ ಸಾಧನ ಮಾರ್ಗ ಹಿಂದಿನ ಶ್ಲೋಕದಲ್ಲಿ ನಾವು ತಪಸ್ಸು ಆತ್ಮ ಸಂಯಮ ಮೊದಲಾದವುಗಳ ಅವಶ್ಯಕತೆಯನ್ನು ಕೇಳಿದ್ದೇವೆ ಆವಾಗ ಯಾರಾದರೂ ಸಹ ಆ ವಿಧವಾದ ಅಭ್ಯಾಸದಿಂದಲೇ ಮುಕ್ತಿ ಜೀವನದ ಗುರಿಯನ್ನು ತಲುಪಬಹುದೋ ಎನ್ನುತಕ್ಕಂಥ ತಪ್ಪು ಭಾವನೆಯನ್ನು ತಲುಪಿಸಿಕೊಳ್ಳಬಹುದು ತಪಸ್ಸು ಆತ್ಮ ಸಂಯಮ ಮೊದಲಾದ ಅಭ್ಯಾಸ ಮಾಡಿದರೆ ಮುಕ್ತಿ ಆಗ್ತದ ಅಂತೇಳಿ ಕೇಳಿದರೆ ಅದು ತಪ್ಪು ಅಂತಾ ತಪ್ಪು ಭಾವನೆಯನ್ನು ಕಳೀಲಿಕ್ಕಾಗಿ ಎರಡನೇದರಲ್ಲಿ ಹೇಳ್ತಾರೆ ಜ್ಞಾನ ಒಂದೇ ಮುಕ್ತಿಯ ರುಜುಮಾರ್ಗ ಅಂಥೇಳಿ ತಪಸ್ಸು ಆತ್ಮ ಸಂಯಮಗಳು ಅದಕ್ಕೆ ಬೇಕಾದ ಅರ್ಹತೆ ಆ ಜ್ಞಾನವನ್ನು ಸಂಪಾದಿಸಲಿಕ್ಕೆ ಆತ್ಮಜ್ಞಾನವನ್ನು ಆ ತಪಸ್ಸು ಅಥವಾ ಚಿತ್ತಶುದ್ಧಿಗಾಗಿ ಆ ಅರ್ಹತೆ ಬರಲಿಕ್ಕೆ ಬೇಕಾಗಿ ವೇದೋಕ್ತ ಕರ್ಮಗಳು ಅದಕ್ಕಿಂತಲೂ ಹಿಂದೆ ವೇದೋಕ್ತ ಕರ್ಮಗಳಿಂದ ಮನಃಶುದ್ದಿ ಚಿತ್ತಶುದ್ಧಿ ಆದ ನಂತರ ತಪಸ್ಸು ಸಿದ್ಧಿಯಾಗ್ತದೆ ಆತ್ಮ ಸಂಯಮ ಬರ್ತದೆ ಅದಾದ ನಂತರ ಜ್ಞಾನ ಉಂಟಾಗ್ತದೆ ಜ್ಞಾನದಿಂದ ಮೋಕ್ಷ ಉಂಟಾಗ್ತದೆ ಆ ರೀತಿಯಾಗಿ ಅದು ಸ್ಟೆಪ್ ಬೈ ಸ್ಟೆಪ್ ಹೀಗೆ ಜ್ಞಾನವದೇ ಮುಕ್ತಿಯ ರುಜು ಮಾರ್ಗ ಅಂತೇಳಿ ಹೇಳ್ತಾರೆ ನೇರವಾದ ಮಾರ್ಗ ಸರಳವಾದ ಮಾರ್ಗ ಈ ಶ್ಲೋಕದಲ್ಲಿ ಮತ್ತು ಮುಂದಿನ ಬಹುತೇಕ ಎಲ್ಲ ಶ್ಲೋಕಗಳಲ್ಲಿ ಕೊಟ್ಟಿರತಕ್ಕಂತಹ ಉಪಮಾನಗಳು ತಿಳಿಯ ಹೇಳಬೇಕಾದಂಥ ವಿಷಯಗಳನ್ನು ಬಹಳ ಸ್ಪಷ್ಟವಾಗಿ ತಿಳಿಸಿ ವೇದಾಂತವನ್ನು ತಿಳಿಯಬಯಸುವಂತಹ ನೂತನ ಯಾರು ಅಭ್ಯರ್ಥಿಗಳಿದ್ದಾರೆ ಅವರಿಗೆ ಸುಲಭ ಮಾರ್ಗವನ್ನು ತಿಳಿಸ್ತದೆ ಅಂದರೆ ಅಡಿಗೆಯನ್ನು ಮಾಡುವಾಗ ಅಕ್ಕಿ ಬೇಳೆ ತರಕಾರಿ ಮೊದಲಾದರೂ ಸಹಾಯಕ ಸಾಮಗ್ರಿಗಳಾದರೂ ಕೂಡ ಅಷ್ಟರಿಂದಲೇ ಅಡುಗೆ ಆಗುವುದಿಲ್ಲ ಬೆಂಕಿಯೊಂದೇ ಅಕ್ಕಿಯನ್ನು ಅನ್ನವಾಗಿಸಬಲ್ಲದ್ದು ಹಾಗೆಯೇ ನಮ್ಮ ಕರ್ಮಗಳನ್ನು ಸುಡುವಂಥದ್ದು ಜ್ಞಾನವೆಂಬ ಅಗ್ನಿ ಪುಣ್ಯಪಾಪಗಳನ್ನು ಫಲವನ್ನು ಸುಡೋದಂಥದ್ದು ಆ ಪುಣ್ಯಪಾಪಗಳಿಂದ ಮೀರಿದರೆ ನಾವು ಅದು ಸುಟ್ಟೋದ್ರೆ ಮಾತ್ರ ನಾವು ಮುಕ್ತರಾಗಬಲ್ಲೆವು ಹಾಗಾಗಿ ಅದು ಬೆಂಕಿ ಅಂತೆ ಅಂತೇಳಿ ಜ್ಞಾನ ಎನ್ನತಕ್ಕಂಥದ್ದು ಆದ ಕಾರಣವೇ ಅದು ಮುಖ್ಯವಾದ ಸಾಧನ ಹಾಗೆಯೇ ಯಜ್ಞಯಾಗಾದಿಗಳು ದಾನ ಧರ್ಮಾದಿಗಳು ತಪಸ್ಸು ನಿಗ್ರಹ ಶಾಸ್ತ್ರಾಧ್ಯಯನ ವಿಚಾರ ವಿವೇಕಾದಿ ಸಾಧನಗಳೆಲ್ಲ ಆಧ್ಯಾತ್ಮಿಕ ಪ್ರಗತಿಗೆ ನಿಸ್ಸಂದೇಹವಾಗಿಯೂ ನಿಸ್ಸಂಶಯವಾಗಿಯೂ ಪೋಷಕಗಳಾದರೂ ಅವು ಮುಕ್ತಿಯನ್ನು ದೊರಕಿಸಿ ಕೊಡಲಾರವು ನಮ್ಮ ಅಸ್ತಿತ್ವದ ನಿಜವಾದ ಜ್ಞಾನ ನಮಗೆ ಅಥವಾ ನಮ್ಮ ಆತ್ಮದ ಬೋಧ ಅದರ ಮಹಿಮೆ ತಿಳಿದಾಗ ಮಾತ್ರ ನಮಗೆ ಮುಕ್ತಿ ಸಾಧ್ಯ ಇದನ್ನು ಮುಂದಿನ ಶ್ಲೋಕದಲ್ಲಿ ಬಹಳ ಚೆನ್ನಾಗಿ ಅವಿರೋಧಿತಯಾ ಅವಿರೋಧಿತ ಯಾಕ್ಯಾ ವಿನಿವರ್ತಯೇತ್ ವಿದ್ಯಾದ್ಯಾ ನಿಹಂತೆವ ತೇಜಸ್ತಿ ಮಿರಸಂಘವತ್ ಅದನ್ನು ನಾಳೆ ದಿವಸ ನೋಡೋಣ ಹರೇ ರಾಮ ಓಂ ತತ್ಸತ್ ಸದ್ಗುರುಚರಣಾರ್ಪಿತಮಸ್ತು